ಗುರುಗಳಾದ ಗೋಖಲೆಯವರು ಇಂಥ ರಾಜಕೀಯ ವಿಷಮ ಸಂದರ್ಭಗಳನ್ನು ಕುರಿತು ನೀವು ಯಾರೂ ಕೋಪ ಪ್ರದರ್ಶನ ಮಾಡಬಾರದು ಸ್ವತಂತ್ರಕ್ಕೂ ಮಾಡಬಾರದು ಪ್ರಜಾತತ್ವಕ್ಕೂ ನ್ಯಾಯಕ್ಕೂ ಸಂಬಂಧಪಟ್ಟ ಪ್ರಶ್ನೆ ಇದ್ದಲ್ಲಿ ಅದನ್ನು ಸಾವಧಾನವಾಗಿ ವಿಮರ್ಶೆ ಮಾಡಿ ಯುಕ್ತ ಕಾರ್ಯವನ್ನು ಕಾಲಕ್ರಮದಲ್ಲಿ ನಡೆಸಬಹುದು ಆ ತುರ್ತಿನ ವಿಚಾರವನ್ನು ಸೊಸೈಟಿಯ ಮುಖ್ಯಸ್ಥರ ನಿರ್ವಾಹಕ್ಕೆ ಬಿಡಬಹುದು ಎಂದು ವಿಧಿಸಿರುವುದರಿಂದ ನಾನು ಈಗ ಯಾವ ಮಾತನ್ನೂ ಆಡತಕ್ಕದ್ದಲ್ಲ ಇಷ್ಟರ ಮೇಲೆ ನನ್ನ ಉಪ್ ಊಹಾಪೋಹಗಳಿಗೆ ಆಧಾರ ಸಾಮಗ್ರಿ ಇರಬೇಕಲ್ಲ ಅಂಥ ಸಂಗತಿಯೊಂದು ನನಗೆ ತಿಳಿದು ಬಂದಿಲ್ಲ ನಿಮ್ಮೆಲ್ಲರಂತೆ ನಾನು ಆಶ್ಚರ್ಯಚಕಿತನಾಗಿದ್ದೇನೆ ಹೀಗೆ ಆನಂದರಾಯರು ಉದ್ದೇಶವಿಲ್ಲದೆಯೇ ಮೈಸೂರಿನ ಪ್ರಜಾರಾಜಕೀಯಕ್ಕೆ ಕಾರಣಕರ್ತರಾದರು ಇದರ ಕೋಲಾಹಲ ಬಹುಬೇಗ ದೇಶದ ಆದ್ಯಂತವೂ ಹರಡಿತು ಆನಂದರಾಯರು ಸ್ವಭಾವದಲ್ಲಿ ದುಡುಕುವವರಲ್ಲ ಉಗ್ರ ಪಕ್ಷದವರಲ್ಲ ಅಂಥವರು ಹೀಗೆ ಮಾಡಲು ಬ್ರಿಟಿಷ್ ಸೆಸಿಡೆಂಟನ್ನು ಅವರನ್ನು ಪ್ರೇರಿಸಿರಬಹುದೆಂದು ಕೆಲವರು ಅನುಮಾನಿಸಿದರು ಯಥಾರ್ಥವೇನೋ ಇಂದಿಗೂ ಸಂದೇಹದಲ್ಲಿಯೇ ಉಳಿದಿದೆ ಶ್ರೀನಿವಾಸ ಶಾಸ್ತ್ರಿಗಳ ಉಪನ್ಯಾಸಕ್ಕೆ ಸರಕಾರ ತಡೆಯೊಟ್ಟಿದ ತಡೆಯೊಡ್ಡಿದ ಪ್ರಕರಣದ ಪೂರ್ವಾಪರಗಳನ್ನೆಲ್ಲ ಗೋಖಲೆಯವರು ವಿಚಾರಿಸಿಕೊಂಡು ನಾವು ಮಾಡತಕ್ಕದ್ದು ಏನೂ ಇಲ್ಲವೆಂದು ತೀರ್ಮಾನಿಸಿಕೊಂಡಿದ್ದಿರಬೇಕು ಅವರು ಶ್ರೀನಿವಾಸ ಶಾಸ್ತ್ರಿಗಳವರನ್ನು ಕೇಳಿದ್ದನ್ನು ಬ್ರಿಟಿಷ್ ಸರಕಾರದೊಡನೆ ಎನ್ ಕಿಚ್ಚಿತ್ತು ಸತ್ಯವ್ಯವಹಾರ ನಡೆಸಿದ್ದನ್ನು ಶಾಸ್ತ್ರಿಗಳು ನನಗೆ ಒಂದು ಸಂದರ್ಭದಲ್ಲಿ ಹೇಳಿದರು ಆ ಕಾಲದ ಇಂಡಿಯಾದ ರಾಜಕೀಯವನ್ನು ಕುರಿತು ಒಂದೆರಡು ಸಂಗತಿಗಳನ್ನು ನಾವು ಜ್ಞಾಪಕಕ್ಕೆ ತಂದುಕೊಳ್ಳಬಹುದು ಮೂರು ಪಕ್ಷಗಳು ಆಗ್ಗೆ ಕಾಂಗ್ರೆಸ್ ಸಂಸ್ಥೆ ಹುಟ್ಟಿ ಇಪ್ಪತ್ತೈದು ವರ್ಷವಾಗಿತ್ತು ಅಂದಿನ ರಾಜಕೀಯ ಸ್ಥರಲ್ಲಿ ಮೂರು ಪಕ್ಷಗಳಿದ್ದವು ಬ್ರಿಟಿಷ್ ಸರಕಾರದಿಂದ ಕೆಲವು ರಿಯಾಯಿತಿಗಳನ್ನು ಅನುಕೂಲತೆಗಳನ್ನು ಮಾತ್ರ ನಾವು ಕೇಳಬೇಕಾದದ್ದು ಬ್ರಿಟಿಷ್ ಬ್ರಿಟಿಷರು ತಮ್ಮ ವಿರೋಧಿಗಳು ಇಂಡಿಯನರು ಎಂದು ಭಾವಿಸುವಂತೆ ಮಾಡಬಾರದು ದೇಶೀಯ ಜನರಿಗೆ ಸರಕಾರದ ಸಿವಿಲ್ ಸರ್ವಿಸ್ ಮೊದಲಾದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೆಚ್ಚು ಹೆಚ್ಚು ಪಾಲು ಸುಂಕ ತೆರಿಗೆಗಳಲ್ಲಿ ಇಳಿತಾಯ ಕೆರೆ ಕಾರ್ಖಾನೆ ಮೊದಲಾದ ದೇಶಾಭ್ಯುದಯ ಕಾರ್ಯಗಳು ಇವನ್ನು ಕ್ರಮಕ್ರಮವಾಗಿ ಕೈಗೂಡಿಸಿಕೊಳ್ಳಬೇಕು ಇಂಥವನ್ನು ಮಾತ್ರ ಕೇಳಬೇಕು ಬ್ರಿಟಿಷರ ಬುಡಕ್ಕೆ ಏಟು ಹಾಕುವ ಪ್ರಯತ್ನ ಮಾಡಬಾರದು ಇದು ಆನಂದರಾಯರ ತಂದೆ ರಾಜ ಸರ್ ಟಿ ಮಾಧವರಾಯರ ಪಕ್ಷ ಸಣ್ಣ ಸಣ್ಣ ರಿಯಾಯಿತಿಗಳು ಅನುಕೂಲತೆಗಳು ಅಷ್ಟೇ ನಮಗೆ ಸಾಲದು ನಮಗೆ ಮೂಲಧಾತುವಾದ ರಾಜ್ಯಾಧಿಕಾರ ಅವಶ್ಯವಾಗಿದೆ ಬ್ರಿಟಿಷ್ ದೇಶವು ತನ್ನ ಶಾಖಾ ಕೆನಡಾ ಆಸ್ಟ್ರೇಲಿಯಾ ಮೊದಲಾದ ಕಡೆ ಜನತೆಗೆ ಕೊಟ್ಟಿರುವಂತೆ ನಮಗೂ ಡೊಮಿನಿಯನ್ ಸ್ಟೇಟಸ್ ಎಂಬ ಸಾಮಂತಾಧಿಪತ್ಯವನ್ನು ಕೊಡಬೇಕು ಬ್ರಿಟಿಷ್ ಸರಕಾರವು ಸದ್ಯಕ್ಕೆ ಈ ವಾಗ್ದಾನವನ್ನು ಕೊಟ್ಟು ನಾವು ಕ್ರಮಕ್ರಮವಾಗಿ ಆ ದರ್ಜೆಗೆ ಹತ್ತಲು ಅವಕಾಶ ಕಲ್ಪಿಸಬೇಕು ಇದು ಗೋಕಲೆ ಮೊದಲಾದವರ ಪಕ್ಷ ಬ್ರಿಟಿಷ್ ಸರಕಾರವು ತನ್ನ ಬಿಡಾರವನ್ನೆತ್ತಿಕೊಲ ತೊಲಗಬೇಕು ಇದರಲ್ಲಿ ಮದ್ಯ ರಂಗ ವ್ಯವಸ್ಥೆಗೆ ಅವಕಾಶವಿಲ್ಲ ಅವರು ಹೊರಡಲಿ ಇದು ಬಾಲಗಂಗಾಧರ ತಿಲಕ್ ಮೊದಲಾದವರ ಪಕ್ಷ ಆನಂದರಾಯರ ವರ್ತನೆ ಹೀಗಿರುವಲ್ಲಿ ಆನಂದರಾಯರು ತಮ್ಮ ತಂದೆಯ ಪಕ್ಷಕ್ಕೆ ಸೇರಿದವರಾಗಿ ಎರಡನೆಯ ಪಕ್ಷದಲ್ಲಿ ಸಹಾನುಭೂತಿ ಇಲ್ಲದಿದ್ದ ಕಾರಣದಿಂದ ಗೋಖಲೆಯವರ ಶಿಷ್ಯರಾದ ಶ್ರೀನಿವಾಸ ಶಾಸ್ತ್ರಿಗಳ ವಿಷಯದಲ್ಲಿ ಪ್ರತಿಕಕ್ಷಿಯಂತೆ ನಡೆದುಕೊಂಡರೆ ಹೀಗೆಂದು ಹೇಳಲು ನಾವು ತೋರಿಸಬಹುದಾದ ರುಜುವಾತು ಯಾವುದೂ ಇಲ್ಲ ದಿವಾನ್ ಆನಂದರಾಯರ ನಡವಳಿ ನಡವಳಿಕೆಯ ವಿಷಯದಲ್ಲಿ ಸಾಧ್ಯವಿರುವ ಊಹೆಗಳು ಹೀಗೆ ಅವರು ಮಹಾರಾಜರ ಪ್ರೇರಣೆಯಿಂದ ಹಾಗೆ ನಡೆದಿರಬಹುದು ಬ್ರಿಟಿಷ್ ರೆಸಿಡೆಂಟನ ಪ್ರೇರಣೆಯಿಂದ ಹಾಗೆ ನಡೆದಿರಬಹುದು ಬ್ರಿಟಿಷರ ಮನೋಗತವನ್ನು ತಾವೇ ಊಹಿಸಿಕೊಂಡು ಹಾಗೆ ನಡೆದಿರಬಹುದು ಮಹಾರಾಜರ ಸಂಪೃಕ್ತಿಯೋ ಬ್ರಿಟಿಷರ ಸಂಪೃಕ್ತಿಯು ಎರಡೂ ಇಲ್ಲದೆ ತಮ್ಮ ಸ್ವತಂತ್ರ ನಿರ್ಣಯದಿಂದ ಹಾಗೆ ನಡೆದಿರಬಹುದು ನನಗೆ ಮೂರು ನಾಲ್ಕನೆಯ ಊಹೆಗಳು ಸರಿ ತೋರುತ್ತದೆ ಮಹಾರಾಜರನ್ನು ಈ ವಿಷಯಕ್ಕೆ ಗಂಟು ಹಾಕಲು ಕೊಂಚ ಮಾತ್ರವೂ ಕಾರಣ ತರುವುದಿಲ್ಲ ಬ್ರಿಟಿಷ್ ರೆಸಿಡೆಂಟನ್ನು ಸಹ ಈ ವಿಚಾರಕ್ಕೆ ತಾನಾಗಿ ಕೈ ಹಾಕಿರಲಾರ ಗೋಖಲೆಯವರು ಶ್ರೀನಿವಾಸ ಶಾಸ್ತ್ರಿಗಳವರು ಬ್ರಿಟಿಷ್ ಇಂಡಿಯಾದವರು ಬ್ರಿಟಿಷ್ ಇಂಡಿಯಾದಲ್ಲೇ ರಾಜಕೀಯ ಚಳವಳಿಗೆ ಹೆರಳವಾಗಿ ಅವಕಾಶವಿತ್ತು ಅಲ್ಲಿಯ ಸರಕಾರ ತಡೆ ಹಾಕದೇ ಬಿಟ್ಟಿರುವ ವಿಷಯದಲ್ಲಿ ಮೈಸೂರಿನ ರೆಸಿಡೆಂಟನ್ನು ಏಕೆ ಕೈ ಹಾಕಿರಬೇಕು ಬ್ರಿಟಿಷ್ ಸರಕಾರವನ್ನು ವಿರೋಧಿಸದೆ ಸುಮ ಸುಮಾರಾಗಿ ವಾದ ಮಾಡಿ ಅವರ ಪ್ರಸನ್ನತೆಯಿಂದ ಅನುಗ್ರಹ ಸಂಪಾದಿಸಬೇಕೆಂದಿದ್ದವರು ಆನಂದರಾಯರ ತಂದೆ ಸರ್ಟಿ ಮಾದವರಾಯರು. ಆನಂದರಾಯರು ಶ್ರೀನಿವಾಸ ಶಾಸ್ತ್ರಿಗಳ ಉಪನ್ಯಾಸದಿಂದ ಬ್ರಿಟಿಷ್ ಸರಕಾರಕ್ಕೆ ಅಪಾಯ ಬಂದಿತೋ ಏನೋ ಎಂದು ಹೆದರಿ ಅಥವಾ ಬ್ರಿಟಿಷ್ ಸರಕಾರಕ್ಕೆ ವಿರೋಧಿಗಳಾದವರೊಡನೆ ತಮಗೆ ಸಹಾನುಭೂತಿ ಇಲ್ಲವೆಂದು ವ್ಯಕ್ತಪಡಿಸಲುದ್ದೇಶಿಸಿ ಶ್ರೀನಿವಾಸ ಶಾಸ್ತ್ರಿಗಳ ಸಭೆ ಬಂಗ ತಂದಿರಬಹುದು ಸಭೆಗೆ ಭಂಗ ತಂದಿರಬಹುದು ಇದು ನನ್ನ ಒಂದಾನೊಂದು ಅನುಮಾನ ಇದಕ್ಕೂ ಗಟ್ಟಿಯಾದ ಆಧಾರವನ್ನು ನಾನು ಕೊಡಲಾರೆ ವಿ ಶ್ರೀನಿವಾಸ ಶಾಸ್ತ್ರಿಗಳವರ ವಿಷಯದಲ್ಲಿ ಆನಂದರಾಯರಿಗೆ ಹೆಚ್ಚಿನ ಅಭಿಮಾನವಿರಲಿಲ್ಲವೆಂದು ನನ್ನ ಶಂಕೆ ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರರ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿಯವರು ಅಲ್ಲಿಯ ಬಿಳಿಯ ಜನರ ವಿಷಯದಲ್ಲಿ ಭಾರತೀಯರ ಅಸಮಾಧಾನವನ್ನು ತಿಳಿಸಲು ಸತ್ಯಾಗ್ರಹದ ಚಳವಳಿಯನ್ನು ಹೂಡಿದರು ಆ ಬಗೆ ಇಂಡಿಯಾದ ಜನರು ತಮ್ಮ ಸಹಾನುಭೂತಿಯನ್ನು ವ್ಯಕ್ತಪಡಿಸಬೇಕೆಂದು ಆ ನಿಧಿಗೆ ಚಂದ ಹಣ ಒದಗಿಸಬೇಕೆಂದು ಗೋಖಲಿಯವರು ಮಹಾಜನಕ್ಕೆ ಬೇಡಿಕೆ ಸಲ್ಲಿಸಿದ್ದರು ಆಮೇರೆಗೆ ಚಂದ ಹಣ ಶೇಖರಿಸಲು ಬೆಂಗಳೂರಿನಲ್ಲಿ ಒಂದು ಸಭೆ ನಡೆದು ಒಂದು ಸಮಿತಿ ಏರ್ಪಾಟಾಯಿತು ಆ ಸಮಿತಿಯ ಪರವಾಗಿ ರಾವ್ ಬಹದ್ದೂರ್ ಬಿಕೆ ಗರುಡಾಚಾರ್ಯರು ಕೆ ಎಸ್ ಕೃಷ್ಣಯ್ಯರ್ ಅವರು ನಾನು ಚಂದಬೆಡುವುದಕ್ಕೆಂದು ಒಂದು ದಿನ ಬೆಳಿಗ್ಗೆ ಆನಂದರಾಯರ ಮನೆಗೆ ಹೋದೆವು ಆ ವೇಳೆಗೆ ಅವರು ಪದವಿಯಿಂದ ವಿಶ್ರಾಂತರಾಗಿದ್ದರು ನಮ್ಮ ದುರದೃಷ್ಟದಿಂದ ಅವರ ಹಿಂದಿನ ಅದರ ಹಿಂದಿನ ದಿನವೇ ಆನಂದರಾಯರ ಕೈಗೆ ಮದರಾಸಿನ ಇಂಡಿಯನ್ ರೆವ್ಯೂ ಇಂಗ್ಲಿಷ್ ಮಾಸಪತ್ರಿಕೆಯ ಒಂದು ಪ್ರತಿ ಶ್ರೀನಿವಾಸ ಶಾಸ್ತ್ರಿಗಳವರ ಲೇಖನವನ್ನು ಅಗ್ರಸ್ಥಾನದಲ್ಲಿ ಪ್ರಕಟಿಸಿದ್ದು ಬಂದು ಸೇರಿತ್ತು ನಾವು ನಮ್ಮ ಬೇಡಿಕೆಯನ್ನು ವಿವರಿಸುತ್ತಿದ್ದೆವು ಆನಂದರಾಯರ ಮುಖಮುದ್ರೆ ಗಡುಸಾಗಿತ್ತು ಅವರು ನಮ್ಮ ಮಾತಿನ ನಡುನಡುವೆ ಇಂಡಿಯನ್ ರೆವ್ಯೂ ಪತ್ರಿಕೆಯ ಮುಖಪತ್ರದ ಮೇಲೆ ಬೈಮಿಸ್ಟರ್ ವಿಎಸ್ ಶ್ರೀನಿವಾಸ ಶಾಸ್ತ್ರಿ ಎಂದು ಅಚ್ಚಾದ ಪಂಕ್ತಿಯ ಮೇಲೆ ಬೆರಳಿಡುತ್ತ ವಾಯ್ ಡಸ್ ದಿಸ್ ಜಂಟ್ಲ್ಮ್ಯಾನ್ ಎಂದು ಅಡ್ಡ ಬರುತ್ತಿದ್ದರು ಶಾಸ್ತಿಗಳ ಹೆಸರನ್ನು ತಮ್ಮ ಬಾಯಿಯಿಂದ ನುಡಿಯಲು ಅವರಿಗೆ ಏಕೋ ಮನಸ್ಸು ಬಾರದೆ ಹೋಯಿತು ಪಿಂಚಂದಾರ ಶಾಸ್ತಿಗಳ ಆ ಲೇಖನವಾದರೂ ನಮ್ಮ ಉದ್ದೇಶವನ್ನು ಕುಳಿತ ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಿದ್ದ ಭಾರತೀಯ ಜನರು ಅಲ್ಲಿಯ ಬಿಳಿಯ ಜನರಿಂದ ಅನ್ಯಾಯವನ್ನು ಅವಮಾನವನ್ನು ಅನುಭವಿಸುತ್ತಿದ್ದರ ಪೂರ್ವಾಪರ ವಿಮರ್ಶೆಯೇ ಆ ಲೇಖನದ ವಿಷಯ ಆನಂದರಾಯರು ಇನ್ನೂ ರೇಗುತ್ತಾ ಯಾಕೆ ಹೋದರು ನಮ್ಮ ಜನ ದಕ್ಷಿಣ ಆಫ್ರಿಕಕ್ಕೆ ಇವರನ್ನು ಯಾರು ಹೋಗೆಂದರು ಅವರ ಜವಾಬ್ದಾರಿಯ ಮೇಲೆ ಅವರು ಹೋಗಿದ್ದರೆ ಅನುಭವಿಸಲಿ ಅಥವಾ ಹಿಂದಿರುಗಿ ತಮ್ಮ ಊರಿಗೆ ಬರಲಿ ಈ ರೀತಿ ವಾಗ್ವಾದ ನಡೆಸಿದರು ನಾವು ಯಾರೂ ಏನನ್ನೂ ಬದಲು ಹೇಳಲಿಲ್ಲ ನಾನು ಜವಾಬು ಹೇಳಬಾರದೆಂದು ಹಿರಿಯರಾದ ಗರುಡಾಚಾರ್ಯರು ಕೃಷ್ಣಯ್ಯರವರು ನನ್ನ ಬಾಯಿ ಮುಚ್ಚಿಸಿದರು ನಾನು ತಾವು ಹೇಳುವುದು ವಾದದ ವಿಷಯ ನಾವು ಬಂದಿರುವುದು ಕಷ್ಟ ಪರಿಹಾರದ ಯ ಯಾಚನೆಗಾಗಿ ಜನ ಕಷ್ಟಪಡುತ್ತಿದ್ದಾರೆ ಅಲ್ಲವೇ ಎಂದೆ ಆನಂದರಾಯರು ನಾನು ಈಗ ಪಿಂಚನ್ ನನ್ನಲ್ಲಿ ಈಗ ಏನಿದೆ ಎಂದರು ನಾವು ಬರಿಗಾಯಿಯಾಗಿ ಅಲ್ಲಿಂದ ಹಿಂದಿರುಗಿದೆವು ಮೊದಲ ಭೇಟಿ ನಾನು ಆನಂದರಾಯನು ರಾಯರನ್ನು ಮೊದಲ ಸಾರಿ ಕಂಡದ್ದು ಸಾವಿರದ ಸುಮಾರಿನಲ್ಲಿ ನನ್ನ ದಿವಾನ್ ರಂಗಾಚಾರ್ಲು ಪುಸ್ತಕದ ವಿಷಯದವರೆಗೆ ಅವರ ಸಲಹೆಯನ್ನು ಬೇಡುವುದಕ್ಕಾಗಿ ಈ ಪ್ರಕರಣವನ್ನು ಬೇರೆ ಕಡೆ ಹೇಳಿದ್ದೇನೆ ಆಗ ಆನಂದರಾಯರು ನನ್ನನ್ನು ಬಹು ಅಭಿಮಾನದಿಂದ ಕಂಡದ್ದಲ್ಲದೆ ಹೀಗೆ ಹೇಳಿದರು ನಿನ್ನ ಪುಸ್ತಕವನ್ನು ಓದಿಸಿ ಕೇಳಿದೆ ಸಂತೋಷಪಟ್ಟಿದ್ದೇನೆ ಈ ಪುಸ್ತಕದ ಮುದ್ರಿತ ಪ್ರತಿಗಳು ಸಿದ್ಧವಾದ ಕೂಡಲೇ ಮೊದಲನೆಯ ಒಂದು ನೂರು ಪ್ರತಿಗಳನ್ನು ಬಿಲ್ ಸಹಿತವಾಗಿ ನನಗೆ ಕಳುಹಿಸತಕ್ಕದ್ದು ಆಗ ನನ್ನ ಬಿಲ್ಲಿನಂತೆ ಅವರು ಕೊಟ್ಟ ಮೊಬಲಗೆ ನನಗೆ ಮೊದಲು ಗ್ರಂಥ ಲೇಖನದಿಂದ ಬಂದ ಆದಾಯ ಅದು ಆ ಗ್ರಂಥದ ಮುದ್ರಣಕ್ಕಾಗಿ ನಾನು ಪತ್ರ ಕೊಟ್ಟು ಮಾಡಿದ್ದ ಸಾಲದ ಕೊಂಚ ಭಾಗವನ್ನು ತೀರಿಸಲು ವಿನಿಯೋಗವಾಯಿತು ಇಲ್ಲಿ ಜ್ಞಾಪಕದಲ್ಲಿರಬೇಕಾದ ಸಂಗತಿ ಇದು ಆ ವೇಳೆಗೆ ನನ್ನ ರಾಜಕೀಯವೆಂಥದ್ದೆಂಬುದು ಆನಂದರಾಯರಿಗೆ ತಿಳಿದಿರಲಿಲ್ಲ ನನಗೆ ಶ್ರೀನಿವಾಸ ಶಾಸ್ತ್ರಿಗಳವರ ಪರಿಚಯವಾದದ್ದು ಸಾವಿರದ ಒಂಬೈನೂರ ಹತ್ತರ ತರುವಾಯ ಆನಂದರಾಯರ ಸರ್ಕಾರವು ಶಾಸ್ತ್ರಿಗಳ ಸಭೆಯನ್ನು ತಡೆಗಟ್ಟಿದಾಗ ಅಲ್ಲಿಂದೀಚೆಗೆ ಶಾಸ್ತ್ರಿಗಳು ನನ್ನಲ್ಲಿ ಅಭಿಮಾನವುಳ್ಳವರೆಂಬ ಸಂಗತಿಯು ನಾನು ಶಾಸ್ತ್ರಿಗಳಲ್ಲಿ ಗೌರವ ಬುದ್ಧಿಯುಳ್ಳವನೆಂಬ ಸಂಗತಿಯೂ ಆನಂದರಾಯರ ತಿಳುವಿಕೆಗೆ ಹೇಗೋ ಬಂದಿರಬೇಕು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಬ್ರಿಟಿಷ್ ಸರಿಕಾರ ಸರಕಾರವು ಇಂಪೀರಿಯಲ್ ವಾರ್ ಕೌನ್ಸಿಲ್ ಎಂಬ ಸಾರ್ವಭೌಮಿಕ ಯುದ್ಧ ಸಮಿತಿಯನ್ನು ನಿಯಮಿಸಿ ಆ ಸಮಿತಿಯಲ್ಲಿ ಇಂಡಿಯಾದ ಪ್ರತಿನಿಧಿಯಾಗಿ ಬಿಕನೇರ್ ಮಹಾರಾಜರವರು ಸರ್ ಗಂಗಾಪ್ರಸಾದ ವರ್ಮರವರು ಸದಸ್ಯರಾಗಿರತಕ್ಕದ್ದೆಂದು ಗೊತ್ತು ಮಾಡಿತು ಬಹಿರಂಗ ಪತ್ರ ನಾನು ಬಿಕನೇರ್ ಮಹಾರಾಜರಿಗೆ ಬರೆದಿದ್ದ ಮನ್ನಣೆಯನ್ನು ಯಶಸ್ಸನ್ನು ವ್ಯಾಜ ಮಾಡಿಕೊಂಡು ಆ ಮಹಾರಾಜರ ಹೆಸರಿಗೆ ದೇಶೀಯ ಸಂಸ್ಥಾನಗಳ ರಾಜಕೀಯವನ್ನು ಕುರಿತು ಹತ್ತು ಹದಿನೈದು ಬಹಿರಂಗ ಪತ್ರಗಳನ್ನು ಬರೆದು ಪ್ರಕಟಿಸಿದೆ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ನೇಟಿವ್ ಸ್ಟೇಟ್ಸ್ ಓಪನ್ ಲೆಟರ್ಸ್ ಟು ಹಿಸ್ ಹ್ಯಾನಸ್ ದ ಮಹಾರಾಜ ಆಫ್ ಬಿಕನಿರ್ ಬಾಯ್ ಎ ಮಸೂರಿಯನ್ ಈ ಬಹಿರಂಗ ಪತ್ರಗಳನ್ನು ಒಟ್ಟುಗೂಡಿಸಿದ ಸಣ್ಣ ಪುಸ್ತಕವನ್ನು ಪತ್ರಿಕೆಗಳಲ್ಲಿ ವಿಮರ್ಶಿಸಿದರು ಅಂತ ಅಂಥ ಕರ್ತರಲ್ಲಿ ಪಾಲನ್ಪುರ್ ಸಂಸ್ಥಾನದ ಯುವರಾಜರು ಒಬ್ಬರು ಅವರು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ವಿಮರ್ಶನ್ ಮಾಡಿ ಮೆಚ್ಚಿದ್ದದಲ್ಲದೆ ನನಗೆ ವೈಯಕ್ತಿಕವಾಗಿ ಒಂದು ಪತ್ರ ಬರೆದು ಅದರಲ್ಲಿ ನೀವು ಸರ್ ಟಿ ಮಾಧವರಾವ್ ಎಂಬುವರ ಉಪನ್ಯಾಸದಿಂದ ಉದಾಹರಿಸಿದ್ದೀರಷ್ಟೇ ಆ ಉಪನ್ಯಾಸಗಳ ಸಂಗ್ರಹವನ್ನು ನನಗೆ ಕಳಿಸುವ ಉಪಕಾರ ಮಾಡಬೇಕು ಹೀಗೆಂದಿದ್ದರು ಉಪನ್ಯಾಸದ ದಫ್ತರುಗಳು ಸರ್ ಟಿ ಮಾಧವರಾಯರ ಉಪನ್ಯಾಸಗಳ ಪುಸ್ತಕ ನನ್ನಲ್ಲಿರಲಿಲ್ಲ ಅಂಥ ಪುಸ್ತಕ ಒಂದುಂಟೆಂಬುದು ನನಗೆ ತಿಳಿದಿರಲಿಲ್ಲ ವಾಸ್ತವವಾಗಿ ಆ ಪುಸ್ತಕ ಮುದ್ರಿತ ರೂಪದಲ್ಲಿ ಇರಲು ಇಲ್ಲ ಹೇಗಾದರಿರಲಿ ಆನಂದರಾಯನ್ ರಾಯರನ್ನು ವಿಚಾರಿಸಿದರೆ ವಸ್ತುಸ್ಥಿತಿ ನನಗೆ ಕರಾರುವಕ್ಕಾಗಿ ತಿಳಿದು ಬಂದೀತು ಅದು ತಿಳಿದು ಬಂದ ಮೇಲೆ ನನಗೆ ಬಂದಿದ್ದ ಕಾಗದಕ್ಕೆ ಪ್ರತ್ಯುತ್ತರ ಬರೆಯತಕ್ಕದ್ದು ಹೀಗೆ ಆಲೋಚನೆ ಮಾಡಿಕೊಂಡು ನಾನು ಆನಂದರಾಯರ ಬಳಿಗೆ ಹೋದೆ ಅವರು ಎಂದಿನಂತೆ ಮರ್ಯಾದೆ ತೋರಿ ಬರಮಾಡಿಕೊಂಡು ನಾನೇ ನಿಮ್ಮನ್ನು ನೋಡಬೇಕೆಂದಿದ್ದೆ ನೀವು ಬಂದದ್ದು ಒಳ್ಳೆಯದೇ ಆಯಿತು ಎಂದರು ಸಂದರ್ಭವೇನೋ ನೀವು ನಿಮ್ಮ ಪುಸ್ತಕದಲ್ಲಿ ನನ್ನ ತಂದೆಗಳವರ ಉಪನ್ಯಾಸದಿಂದ ವಾಕ್ಯಗಳನ್ನು ಉದಾಹರಿಸಿದ್ದೀರಲ್ಲ ಆ ಉಪನ್ಯಾಸ ಹೇಗೆ ಸಿಕ್ಕಿತು ನಿಮಗೆ ಒಬ್ಬ ಸ್ನೇಹಿತರೇ ಸ್ನೇಹಿತರ ಕೃಪೆಯಿಂದ ಅವರ ಹೆಸರನ್ನು ನಾನು ಹೇಳಲಾರೆ ಅವರ ಹೆಸರನ್ನು ಕೇಳಬೇಕೆಂಬುದು ನನ್ನ ಉದ್ದೇಶವಲ್ಲ ನೀವು ನನ್ನ ತಂದೆಗಳವರ ಉಪನ್ಯಾಸವನ್ನೆಲ್ಲ ನೋಡಿದ್ದೀರಾ ಇದಿಷ್ಟೇ ನನ್ನ ಪ್ರಶ್ನೆ ನಾನು ಆ ಉಪನ್ಯಾಸಗಳನ್ನು ಪೂರ್ತಿ ನೋಡಿಲ್ಲ ನಾನು ನೋಡಿರುವುದು ತುಣುಕು ಮಿಣುಕುಗಳನ್ನು ಯಾರೋ ಕೊಟ್ಟಷ್ಟನ್ನು ನನಗೆ ಅದನ್ನು ಕೊಟ್ಟವರು ಪ್ರಾಮಾಣಿಕರೆಂದು ಪೂರ್ಣ ನಂಬಿಕೆಯಿದೆ ಮಾಧವರಾಯರ ವಾಕ್ಯಗಳು ಸಾರವತ್ತಾಗಿದ್ದರಿಂದ ಅವುಗಳನ್ನು ಉದಾಹರಿಸಿದ್ದೇನೆ ಆ ಉಪನ್ಯಾಸಗಳನ್ನು ನೋಡಲು ನಿಮಗೆ ಇಷ್ಟ ಸಂಪೂರ್ಣವಾಗಿ ಇಷ್ಟಉಂಟು ಅವಶ್ಯವಾಗಿ ಇಷ್ಟಉಂಟು ಆದರೆ ಅದಕ್ಕೆ ದಾರಿ ಕಾಣದಿದ್ದೇನೆ ನಾನು ಅದನ್ನು ನಿಮಗೆ ನೋಡಲು ಕೊಟ್ಟೇನು ಅವು ಒಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಉಪನ್ಯಾಸಗಳು ಹನ್ನೆರಡು ಉಪನ್ಯಾಸ ಸರ್ವಸಾಮಾನ್ಯವಾದ ರಾಜ್ಯಶಾಸ್ತ್ರದ ಮೂಲತತ್ವಗಳು ರಾಜ್ಯವೆಂದರೇನು ಅದರ ರಚನೆ ಹೇಗಿರಬೇಕು ಇದನ್ನು ಕುರಿತವು ಇದು ಮೊದಲ ಭಾಗ ಎರಡನೆಯ ಭಾಗದಲ್ಲಿ ಆಡಳಿತದ ವಿಚಾರ ಇದು ಹನ್ನೆರಡು ಉಪನ್ಯಾಸಗಳು ಇದರಲ್ಲಿ ಸರಕಾರದ ನಾನಾ ಇಲಾಖೆಗಳು ಅವುಗಳ ರಚನೆ ಉದ್ದೇಶಗಳು ಕಾರ್ಯಕ್ರಮಗಳು ಹೀಗೆ ವಿಷಯವನ್ನು ವಿಂಗಡಿಸಿಕೊಂಡು ಬರೋಡಾದ ಮಹಾರಾಜರಿಗೆ ಕೊಟ್ಟ ಉಪನ್ಯಾಸಗಳು ಅವು ಇಲ್ಲಿ ನೋಡಿ ಆ ಉಪನ್ಯಾಸಗಳನ್ನು ಈ ಎರಡು ಕಟ್ಟುಗಳಲ್ಲಿ ಬರೆಯಿಟ್ಟಿದ್ದೇನೆ ಹೀಗೆ ಹೇಳುತ್ತಾ ಎರಡು ದೊಡ್ಡ ದೊಡ್ಡ ದಫ್ತರುಗಳನ್ನು ನನ್ನ ಮುಂದಿಟ್ಟರು ನಾನು ಆ ದಫ್ತರುಗಳನ್ನು ಕೈಗೆ ತೆಗೆದುಕೊಂಡು ನೋಡಿದೆ ದಪ್ಪವಾದ ಬಿಳಿಯ ಫುಲ್ಸ್ಕೆ ಕಾಗಗಳ ಮೇಲೆ ವಿಶದವಾದ ಕೈಬರಹದಲ್ಲಿ ಯಾರು ಅದನ್ನು ಬರೆದಿದ್ದರು ನಾನು ಇದು ನನ್ನ ಪಾಲಿಗೆ ದೊಡ್ಡ ಭಾಗ್ಯ ಆನಂದರಾಯರು ನೀವು ಮೊದಲು ಒಂದು ದಫ್ತರನ್ನು ತೆಗೆದುಕೊಂಡು ಹೋಗಿ ನೋಡಿ ಅದನ್ನು ವಾಪಸ್ಸು ಕೊಟ್ಟು ಎರಡನೆಯ ದಫ್ತರನ್ನು ತೆಗೆದುಕೊಂಡು ಹೋಗಿ ನಾನು ಆಗಬಹುದು ತಮ್ಮಿಂದ ದೊಡ್ಡ ಉಪಕಾರವಾಯಿತು ದಫ್ತರನ್ನು ತಂದು ನಾನು ಓದಿ ಗೊತ್ತಾಗಿದ್ದ ವಾಯದೆಯೊಳಗಾಗಿ ಅವರಿಗೆ ತಲುಪಿಸಿದೆ ಎರಡನೆಯ ದಫ್ತರನ್ನು ಹಿಂದಕ್ಕೆ ಕೊಟ್ಟಾಗ ಆನಂದರಾಯರು ಕೇಳಿದರು ಹೇಗಿದೆ ಉಪನ್ಯಾಸಗಳು ತುಂಬ ಬೋಧಪ್ರದವಾಗಿದೆ ಅತ್ಯಂತ ಅವಶ್ಯವಾದ ಸತ್ವಗಳ ತತ್ವಗಳನ್ನು ಅಭಿಪ್ರಾಯಗಳನ್ನು ಅವುಗಳಲ್ಲಿ ಮನಸ್ಸು ಸ್ಪಷ್ಟಪಡಿಸಿದ್ದಾರೆ ನಮ್ಮ ರಾಷ್ಟ್ರಕ ಶಾಸ್ತ್ರ ವ್ಯಾಸಂಗಿಗಳಿಗೂ ಎಲ್ಲ ರಾಜಕೀಯಸ್ಥರಿಗೂ ಅವಶ್ಯವಾದ ಗ್ರಂಥ ಇದು ನಮ್ಮ ದೇಶೀಯ ರಾಜರುಗಳಂತು ಇಂಥ ಗ್ರಂಥವನ್ನು ಮನಸ್ಸಿಟ್ಟು ಓದಿದರೆ ಅವರ ಭವಿಷ್ಯವೂ ಅವರ ಪ್ರಜೆಗಳ ಭವಿಷ್ಯವೂ ಎಷ್ಟೋ ಉತ್ತಮವಾದಿತ್ತು ಆನಂದರಾಯರು ಇದನ್ನು ಮುದ್ರಿಸಿ ಪ್ರಕಟಿಸುವುದಕ್ಕೆ ಎಷ್ಟು ಖರ್ಚಾದೀತು ಮೊದಲನೆಯ ಸಂಪುಟಕ್ಕೆ ಒಂದು ರೂಪಾಯಿ ಎರಡನೆಯ ಸಂಪುಟಕ್ಕೆ ಇನ್ನೊಂದು ಸಾವಿರ ಆಗಬಹುದು ಅಚ್ಚಿನ ಪ್ರತಿಗಳನ್ನು ಿದ್ದ ಮೊದಲಾದ ಎಲ್ಲ ಕಾರ್ಯಗಳನ್ನು ತಮ್ಮ ಅಪ್ಪಣೆಯಾದರೆ ನಾನು ನೋಡಿಕೊಳ್ಳುತ್ತೇನೆ ನಾನು ಯಾವ ರುಸುಮನ್ನು ತೆಗೆದುಕೊಳ್ಳುವವನಲ್ಲ ನನ್ನ ಸ್ವಂತ ಸಂತೋಷಕ್ಕಾಗಿ ಈ ಕೆಲಸ ಮಾಡುವವನು ಒಂದೆರಡು ನಿಮಿಷ ಯೋಚಿಸಿ ಎರಡು ರೂಪಾಯಿ ವೆಚ್ಚವಾಗುತ್ತದೆಯೇ ನನ್ನಲ್ಲಿ ಅಷ್ಟು ಹಣ ಇಲ್ಲವಲ್ಲ ನಾನು ಬಡವ ಈ ಉತ್ತರ ಬಂದ ಮೇಲೆ ಅಲ್ಲಿ ಇನ್ನೊಂದು ಕ್ಷಣ ಇರುವುದಕ್ಕೂ ನನಗೆ ತಾಳ್ಮೆ ಇರದೆ ಹೋಯಿತು ತಾವು ಆಲೋಚಿ ಆಲೋಚಿಸೋಣವಾಗಲಿ ಎಂದು ಹೇಳಿ ಕೈ ಮುಗಿದು ಹೊರಟು ಬಂದೆ ಲೋಬವೇ ಆನಂದರಾಯರು ಲೋಬಿ ಎಂದು ತಿಳಿಯಲು ನನಗೆ ಕಾರಣ ಎಂದು ಇರಲಿಲ್ಲ ಅವರು ವೈಎಂಸಿ ಎ ಎಂಬ ಕ್ರಿಶ್ಚಿಯನ್ ಸಂಸ್ಥೆಗೂ ಶ್ರೀನಿವಾಸ ಮಂದಿರಕ್ಕೂ ಇತರ ಸಾರ್ವಜನಿಕ ಸಂಸ್ಥೆಗಳಿಗೂ ಯಥೋಚಿತ ದ್ರವ್ಯ ಸಹಾಯ ಮಾಡಿದ್ದಾರೆಂಬುದು ನನಗೆ ತಿಳಿದಿತ್ತು ನನ್ನ ಸ್ವಂತ ಅನುಭವದಲ್ಲಿಯೇ ಅವರು ಉದಾರಿಗಳಾಗಿದ್ದರು ಸಾವಿರದ ಒಂಬೈನೂರ ಹತ್ತರಲ್ಲಿ ನನಗೆ ಉದಾರತೆ ತೋರಿದವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆ ಗುಣದ ಅಭಾವವನ್ನು ತೋರಿದ್ದರ ಅರ್ಥವೇನು ಆ ನಾಲ್ಕು ವರ್ಷಗಳಲ್ಲಿ ಏನೋ ಒಂದು ಕಾರಣ ಒದಗಿರಬಹುದೆಂದು ನಾನು ಊಹಿಸಿಕೊಂಡಿದ್ದೆ ನನ್ನ ಊಹೆ ಎರಡು ಸಂಗತಿಗಳು ನನ್ನ ಅನುಮಾನಕ್ಕೆ ಕಾರಣವಾಗಿವೆ ಸಾವಿರದ ಒಂಬೈನೂರ ವೇಳೆಗೆ ನನ್ನ ರಾಜಕೀಯ ಪಂಥ ಎಂಥದೆಂಬುದು ಆನಂದರಾಯರ ಮನಸ್ಸಿಗೆ ಸ್ಪಷ್ಟಪಟ್ಟಿರಲಿಲ್ಲ ಸಾವಿರದ ಒಂಬೈನೂರ ಹದಿನಾಲ್ಕರ ವೇಳೆಗೆ ಅದು ಸ್ಫುಟವಾಗಿತ್ತು ನನ್ನದು ಪ್ರಜಾ ರಾಜಕೀಯ ಸಾವಿರದ ಒಂಬೈನೂರ ಹತ್ತರವರೆಗೆ ಶ್ರೀನಿವಾಸ ಶಾಸ್ತ್ರಿಗಳಿಗೂ ನನಗೂ ಪರಿಚಯವೇ ಆಗಿರಲಿಲ್ಲ ಸಾವಿರದ ಒಂಬೈನೂರ ಹದಿನಾಲ್ಕರ ನಾನು ಅವರಿಗೆ ಒಂದು ದೃಷ್ಟಿಯಿಂದ ಸಹಚಾರಿ ಎಂಬುದು ಸಿದ್ಧವಾಗಿತ್ತು ಅದು ಆನಂದರಾಯರಿಗೆ ತಿಳಿದು ಬಂದಿರಬೇಕು ಇದು ಸಂಪೂರ್ಣವಾಗಿ ನನ್ನ ಊಹೆಯ ಮಾತು ಇದಕ್ಕೆ ವಾಸ್ತವಿಕ ಸತ್ಯದ ಆಧಾರ ಉಂಟೋ ಇಲ್ಲವೋ ನಾನು ಹೇಳಲಾರೆ ಆನಂದರಾಯರು ನಯವಿನಯ ಗಾಂಭೀರ್ಯಗಳಿಂದ ಸಂಭಾವಿತರು ಅವರು ದಿವಾನರಾಗಿ ಶಾಸನ ಸಭೆಯ ಅಧ್ಯಕ್ಷರಾಗಿದ್ದಾಗ ಅವರು ಆ ಸಭೆಯ ಕಾರ್ಯಕ್ರಮಗಳನ್ನು ನಡೆಸಿದ್ದನ್ನು ನಾನು ನೋಡಿದ್ದೇನೆ ಆಗ ನಾನು ಪ್ರೆಸ್ ಗ್ಯಾಲರಿ ಎಂಬ ಸುದ್ದಿಗಾರರ ಶ್ರೇಣಿಯಲ್ಲಿ ಕುಳಿತಿರುತ್ತಿದ್ದೆ ಅಂತ ಒಂದು ಸಂದರ್ಭದಲ್ಲಿ ಚರ್ಚೆಯ ವಿಷಯ ಹಿಂದೂ ಹಿಂದೂ ರಿಲಿಜಿಯಸ್ ಡಿಸಬಿಲಿಟೀಸ್ ಬಿಲ್ ಎಂಬ ಕಾನೂನಿನ ಮಸೂದೆ ಹಿಂದೂ ಮತದಲ್ಲಿ ಹುಟಿದಾತ ಮತಾಂತರಕ್ಕೆ ಸೇರಿದರೆ ಆತನ ಪಿತ್ರಾರ್ಜಿತವಾದ ಆಸ್ತಿಯಲ್ಲಿ ಆತನಿಗೆ ಭಾಗ ಸಲ್ಲತಕ್ಕದ್ದಲ್ಲವೆಂದು ಕಾನೂನು ಇದಕ್ಕೆ ಮನ್ವಾದಿ ಸ್ಮೃತಿಗಳ ಆಧಾರ ಅದನ್ನು ತಿದ್ದಿ ಮತಾಂತರ ಸ್ವೀಕಾರವು ಪಿತ್ರಾರ್ಜಿತದಲ್ಲಿರುವ ಹಕ್ಕಿಗೆ ಅಗ್ಡಿಯಾಗದಂತೆ ಮಾಡಬೇಕೆಂಬುದು ಆ ಮಸೂದೆಯ ತಾತ್ಪರ್ಯ ಈ ಮಸೂದೆಗೆ ದೇಶದಲ್ಲಿ ವಿರೋಧ ಪ್ರಬಲವಾಗಿತ್ತು ಶಾಸನ ಸಭೆಯಲ್ಲಿ ಆ ಮಸೂದೆಯನ್ನು ಸೂಚಿಸಿದವರು ಆಗ ಸೀನಿಯರ್ ಕೌನ್ಸಿಲರ್ ಆಗಿದ್ದ ಸರ್ ಕೆಪಿ ಪುಟ್ಟಣ್ಣಶೆಟ್ಟರು ಅದಕ್ಕೆ ವಿರೋಧವಾಗಿದ್ದವರು ಹೈಕೋರ್ಟ್ ಜಡ್ಜ್ ಜಡ್ಜಿ ಪದವಿಯಿಂದ ಆಗ ನಿವೃತ್ತರಾಗಿದ್ದ ಎ ರಂಗಸ್ವಾಮಿ ಅಯ್ಯಂಗಾರಿಯವರು ಮೈಸೂರಿನ ಅಡ್ವೊಕೇಟ್ ಎ ರಾಮಣ್ಣನವರು ಭಿಕ್ಷಾನದ ರಾಮಣ್ಣ ಬೆಂಗಳೂರಿನ ಅಡ್ವೊಕೇಟ್ ಡಿ ವೆಂಕಟರಾಮಯ್ಯನವರು ಬಹು ತೀವ್ರ ತೀವ್ರವಾಗಿ ವಿರೋಧಿಸಿದರು ವಿರೋಧ ಪಕ್ಷವು ಪ್ರಬಲವಾಗಿದ್ದದ್ದರಿಂದ ಆ ಮುಂದೆ ಸಾಗಲಿಲ್ಲವೆಂದು ನನ್ನ ಜ್ಞಾಪಕ ಶ್ರೀಮನ್ ಮಹಾರಾಜರವರಿಗೂ ಸಹ ಆ ಅಭಿಮತವಿರಲಿಲ್ಲವೆಂದು ಮೈಸೂರು ಸರಕಾರದಲ್ಲಿ ಯಾರು ಆ ಬಗೆಗೆ ಉತ್ಸಾಹಿಗಳಾಗಿರಲಿಲ್ಲವೆಂದು ಆದರೆ ಕ್ರಿಶ್ಚಿಯನ್ ಮಿಷನರಿಗಳ ಒತ್ತಾಯಕ್ಕಾಗಿಯೂ ಬ್ರಿಟಿಷ್ ರೆಸಿಡೆಂಟ್ನ ಒತ್ತಾಯದಿಂದಲೂ ಸರ್ಕಾರ ಆ ಮಸೂದೆಯನ್ನು ಆಲೋಚಿಸುವ ವ್ಯಾಜ್ಯ ನಡೆಸಿತೆಂದು ಜನಾಭಿಪ್ರಾಯ ಅದಕ್ಕೆ ವಿರೋಧವಾಗಿದ್ದದ್ದು ಸರಕಾರದ ಮುಖ್ಯಸ್ಥರ ಮನಸ್ಸಿಗೆ ಅನಿಷ್ಟವಾಗದೆ ಇಷ್ಟವೇ ಆಗಿತ್ತೆಂದು ಜನ ಹೇಳಿಕೊಳ್ಳುತ್ತಿದ್ದರು ನಾನಾದರೋ ಆಗ ಕೇವಲ ವರದಿಗಾರನಾಗಿದ್ದದ್ದರಿಂದ ನಾನು ಆನಂದರಾಯರನ್ನು ಕುರಿತಾಗಲಿ ವಸೂದೆಯನ್ನು ಕುರಿತಾಗಲಿ ಟೀಕೆ ಮಾಡಬೇಕಾದ ಸಂದರ್ಭವೇ ಇರಲಿಲ್ಲ ನಾನು ಆನಂದರಾಯರನ್ನು ಅವರ ಆಡಳಿತ ವಿಷಯವಾಗಿ ಆಕ್ಷೇಪಿಸಲು ಕಾರಣವಿರಲಿಲ್ಲ ಆನಂದರಾಯರವರ ಕಾಲದಲ್ಲಿ ಅಖಿಲ ಭಾರತೀಯ ರಾಜಕೀಯವು ಮೈಸೂರಿನ ಆಡಳಿತಕ್ಕೆ ಅವಶ್ಯ ಸಂಬಂಧಪಟ್ಟದ್ದಾಗಿರಲಿಲ್ಲ ಪ್ರಜಾ ರಾಜಕೀಯದ ಪ್ರಶ್ನೆಯ ಒತ್ತಾಯವೂ ಆಗೇ ಇರಲಿಲ್ಲ ಮೈಸೂರಿನ ಆಡಳಿತವಷ್ಟನ್ನು ಮಾತ್ರವೇ ನಾವು ದೃಷ್ಟಿಯಲ್ಲಿ ಇರಿಸಿಕೊಂಡು ನೋಡಿದರೆ ಆನಂದರಾಯರನ್ನು ಕೃತಕೃತ್ಯರಾದವರ ಪಂಕ್ತಿಯಲ್ಲಿ ಗಣನೆ ಮಾಡತಕ್ಕದ್ದಾಗಿದೆ ಅವರು ಎಲ್ಲ ದೃಷ್ಟಿಗಳಿಂದಲೂ ದೊಡ್ಡ ಮನುಷ್ಯರು ಜನರನ್ನು ಕಾಣುವ ರೀತಿ ಸಾರ್ವಜನಿಕ ಪ್ರಶ್ನೆಗಳಲ್ಲಿ ಉದಾರ ಮನೋಭಾವ ಅಧಿಕಾರಸ್ಥರಿಗೆ ತೋರುತ್ತಿದ್ದ ಮರ್ಯಾದೆ ಇಂತ ಎಲ್ಲ ವಿಷಯಗಳಲ್ಲಿಯೂ ಅವರದು ದೊಡ್ಡ ದಾರಿ ಅವರು ಅಕ್ರಮವನ್ನು ಕ್ಷಮಿಸಿದವರಲ್ಲ ಕೀಳುತನವನ್ನು ಸಹಿಸಿದವರಲ್ಲ ನ್ಯಾಯವನ್ನು ಸತ್ಯವನ್ನು ಎತ್ತಿ ಹಿಡಿದವರು ಎಲ್ಲದರಲ್ಲಿಯೂ ಕ್ರಮ ನಿಯಮಗಳನ್ನು ಹಿಡಿದಿದ್ದವರು ಅವರಲ್ಲಿ ಎಲ್ಲ ನಯ ಎಲ್ಲ ಸಭ್ಯ ಎಲ್ಲ ಪ್ರಾಮಾಣಿಕ ಅವರು ಸಾಹಿತ್ಯ ಪ್ರೇಮಿಗಳು ಗ್ಲ್ಯಾಡ್ಸ್ಟರ್ನ್ ರಾಜ್ಯ ವಿಚಕ್ಷಣನನ್ನು ಆದರ್ಶವಾಗಿರಿಸಿಕೊಂಡಿದ್ದವರು ಸದ್ಗ್ರಂಥ ವ್ಯಾಸಂಗದಲ್ಲಿ ಕುತೂಹಲವಿದ್ದವರು ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಶಕ್ತಿ ಸಾಮರ್ಥ್ಯಗಳ ಮಿತಿಯನ್ನರಿತುಕೊಂಡಿದ್ದವರು ಅವರು ಹೆಚ್ಚಿನ ಸಾಹಸಕ್ಕೆ ಹೊರಡದಿದ್ದರೂ ಅವಶ್ಯವಾಗಿ ಆಗಬೇಕಾದದ್ದರಲ್ಲಿ ಕಡಿಮೆ ಮಾಡಿದವರಲ್ಲ ನಮ್ಮ ಮನೆಯ ಬಾವಿಯಲ್ಲಿ ನೀರು ಊರ ಮುಂದಿನ ಕೆರೆಯಲ್ಲಿರುವಷ್ಟು ಇಲ್ಲ ಆದರೆ ನಮ್ಮ ಮನೆಯವರ ಉಪಯೋಗಕ್ಕಾಗಿ ನೆರೆಮನೆಗೆ ಹೋಗಬೇಕಾದದ್ದಿಲ್ಲ ಇದು ಒಂದು ಸಂತೋಷದ ಸಂಗತಿಯಲ್ಲವೇ